ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆ ಕೇಳುವುದು ಹಿಂದಿನ ಪದ್ಯದಲ್ಲಿ ಪರಮಾತ್ಮ ಜೀವರ ಅನಾದಿ ಕರ್ಮ ಅವರ ಸ್ವರೂಪಯೋಗ್ಯತೆಗೆ ತಕ್ಕಂತೆ ಕರ್ಮಗಳನ್ನು ಮಾಡಿಸ್ತಾನೆ ಅವನಿಗೆ ವೈಷಮ್ಯ ದೋಷ ಯಾವುದೂ ಇಲ್ಲ ಅನ್ನೋದನ್ನು ಸೂತ್ರಭಾಷ್ಯಕ್ಕೆ ಅನುಗುಣವಾಗಿ ದಾಸು ತಿಳಿಸಿಕೊಟ್ರು ಪುಣ್ಯ ಪಾಪಾದಿ ಕಂ ಕಾರಯೇತ್ ಪೂರ್ವ ಅನಾದಿತ್ವಾದ ಕರ್ಮಣಶ್ಚ ನ ವಿರೋಧ ಕಥಂಚನ ಅಂತ ಆದ್ದರಿಂದ ಭಗವಂತ ದೋಷ ಗುಣಪರಿಪೂರ್ಣ ಅಂತೇಳಿ ಇಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಇದ್ದು ಯಾವ ರೀತಿಯಾಗಿ ಕರ್ಮ ಮಾಡಿಸ್ತಾನೆ ತ್ರಿವಿಧ ಜೀವರಲ್ಲಿ ಕರ್ಮ ಮಾಡಿಸ್ತಾನೆ ದೋಷ ಗುಣಪರಿಪೂರ್ಣ ಅನ್ನೋದಾಯಿತು ಈಗ ಯಾವ ರೀತಿ ಯಾರ್ಯಾರಿಂದ ಯಾವ್ಯಾವ ರೀತಿಯಾಗಿ ಕರ್ಮವನ್ನು ಮಾಡಿಸ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ವಾರಿಜಾಪ್ತನ ಕಿರಣ ಮಣಿಗಳ ಸೇರಿ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಡ್ಪರಿಗೆ ಥಳಥಳಿಸುವದಲ್ಲಿ ಮಾರಮಣ ಲೋಕತ್ರಯದೊಳಿಯ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವನವರ ಯೋಗ್ಯತೆ ಕರ್ಮವನನುಸರಿಸಿ ಭಗವಂತ ಸುಪ್ತವಾಗಿರ್ತಕ್ಕಂಥ ಜ್ಞಾನ ಆನಂದಾದಿಗುಣಗಳ ಅಭಿವ್ಯಕ್ತಿಯನ್ನು ಮಾತ್ರ ಮಾಡ್ತಾನೆ ಜೀವನದಲ್ಲಿ ಅನಾದಿಯಾಗಿ ಅವನ ಯೋಗ್ಯತೆಗೆ ತಕ್ಕಂತೆ ಅವನು ಸಾತ್ವಿಕನಾಗಿದ್ದರೆ ಸದ್ಗುಣಗಳಿರ್ತವೆ ತಾಮಸ ಆಗಿದ್ದರೆ ದುರ್ಗುಣಗಳಿರುತ್ತೆ ಅದರ ಅಭಿವ್ಯಕ್ತಿಯನ್ನಷ್ಟೇ ಮಾಡೋದು ಭಗವಂತ ಆ ಜೀವರ ಅನಾದಿ ಕರ್ಮಕ್ಕೆ ಅನುಸಾರವಾಗಿ ವ್ಯಕ್ತ ವ್ಯಕ್ತ ಮಾಡ್ತಾನೆ ಹೊಸದಾಗಿ ತಂದು ಕೊಡೋದಿರಲ್ಲ ಆದ್ದರಿಂದ ಕೆಲವರಿಗೆ ಬಲ ಜ್ಞಾನ ಅನಾ ಆನಂದಾದಿಗಳನ್ನು ಕೆಲವರಿಗೆ ಅಶಕ್ತಿ ಅಜ್ಞಾನ ದುಃಖಾದಿಗಳನ್ನು ಕೆಲವರಿಗೆ ಗುಣ ದೋಷ ಮಿಶ್ರಣವನ್ನು ಕೊಟ್ಟು ವೈಷಮ್ಯ ಮಾಡುತ್ತಾನೆ ಅಂತ ಅವನಿಗೆ ಹೇಳಲಿಕ್ಕೆ ಬರೋದಿಲ್ಲ ಆದ್ದರಿಂದ ಸರ್ವತಾ ಸರ್ವದಾ ದೋಷದೂರು ಗುಣಪರಿಪೂರ್ಣ ಪರಮಾತ್ಮ ಅಂತ ಇದನ್ನೆಲ್ಲ ತಿಳಿಸ್ಲಿಕ್ಕೆ ಈಗ ನಮ್ಮ ಪ್ರಶ್ನೆ ಏನು ಹಿಂದೆ ಕಾದ ಕಬ್ಬಿಣದ ದುಷ್ಟಾಂತವನ್ನು ಹೇಳಿದ್ರು ಕಬ್ಬಿಣದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಬೆಂಕಿ ಕಬ್ಬಿಣದಲ್ಲಿ ಇಲ್ಲದೆ ಇರತಕ್ಕಂಥ ಕೆಂ ಬಣ್ಣವನ್ನು ಅದಕ್ಕೆ ಕೊಡ್ತು ಅದೆ ಮಣ್ಣನ್ನು ಕಲ್ಲನ್ನು ಆ ರೀತಿಯಾಗಿ ಕಾಸಲಿಕ್ಕೂ ಆಗಲ್ಲ ಅದರೊಳಗಿರ್ತಕ್ಕಂಥ ಗುಣಗಳ ಅಭಿವ್ಯಕ್ತಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಬ್ಬಿಣವನ್ನು ಕಾಸ್ದಾಗ ಬೆಂಕಿಯಿಂದ ಸ್ವಾಭಾವಿಕವಾಗಿ ಕಪ್ಪು ಬಣ್ಣವನ್ನು ವ್ಯತ್ಯಾಸಗೊಳಿಸ್ತು ಹಾಗೇ ಭಗವಂತನು ಕೂಡ ಜೀವರ ಸ್ವಾಭಾವಿಕ ಗುಣಗಳನ್ನು ವ್ಯತ್ಯಾಸ ಮಾಡ್ತಾನ ಅಂತ ಪ್ರಶ್ನೆ ವ್ಯತ್ಯಾಸ ಮಾಡಿದ್ರೆ ದೋಷ ವೈಷಮ್ಯ ಮಾಡಿದ ಪಕ್ಷಪಾತಿ ಅನ್ನೋದಕ್ಕೆ ದೋಷ ಅಂತ ಪ್ರಶ್ನೆ ಅದನ್ನ ಪರಿಹಾರ ಮಾಡಲಿಕ್ಕೆ ಮಳೆ ನೀರಿನ ದೃಷ್ಟಾಂತ ಪರ್ಜನ್ಯ ದೇವನ ದೃಷ್ಟಾಂತವನ್ನು ಕೊಟ್ಟರು ಮಳೆ ನೀರು ಎಲ್ಲ ಗಿಡಮರಗಳಿಗೂ ಒಂದೇ ಥರನಾಗಿ ಬಿದ್ದರೂ ಕೂಡ ಅದಕ್ಕೆ ಸ್ವಭಾವಕ್ಕೆ ಅನುಸಾರವಾಗಿ ವಿಭಿನ್ನವಾಗಿರ್ತಕ್ಕಂಥ ಫಲಪುಷ್ಪಾದಿಗಳು ಬರುತ್ತೆ ಅಂತ ಮಾವಿನ ಮರದಲ್ಲಿ ಸಿಹಿ ಬೇವಿನ ಮರದಲ್ಲಿ ಕಹಿಯಾಗಿರ್ತಕ್ಕಂಥದ್ದು ಅಂತ ಇಲ್ಲೂ ಒಂದು ಆಕ್ಷೇಪ ಹಾಗೆ ಉಳಿತು ಮಳೆ ನೀರಿನಲ್ಲಿ ಯಾವ ರುಚಿನೇ ಇಲ್ಲ ಆದರೂ ಕೂಡ ಹಣ್ಣುಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ರುಚಿಯನ್ನು ಅಭಿವ್ಯಕ್ತಿ ಮಾಡಿಕೊಡುತ್ತೆ ಅದೇ ರೀತಿಯಾಗಿ ಭಗವಂತನೂ ನಿರ್ಗುಣನಾಗಿತ್ತು ಜೀವರಲ್ಲಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ಗುಣಗಳನ್ನು ಅಭಿವ್ಯಕ್ತಿ ಮಾಡ್ತಾನ ಪ್ರಶ್ನೆ ಜೀವರ ಜ್ಞಾನಾನಂದಾದಿ ಗುಣಗಳು ಭಗವಂತನ ಜ್ಞಾನಾನಂದಾದಿ ಗುಣಗಳಿಗೆ ಪ್ರತಿಬಿಂಬದಂತೆ ಇರ್ತಕ್ಕಂಥ ಅಂಶ ಅನ್ನೋದು ಮಹತ್ವದ್ದು ಪರಮಾತ್ಮನೇ ಬಿಂಬ ಜೀವರು ಪ್ರತಿಬಿಂಬ ಕಾದ ಕಬ್ಬಿಣದ ದೃಷ್ಟಾಂತ ತಿಳಿಸುವಂಗೆ ಜೀವನಲ್ಲಿರ್ತಕ್ಕಂಥ ಗುಣವುಗಳು ಭಗವಂತನಿಗೆ ಅಧೀನ ಆದರೆ ಮಾತ್ರ ಸಾಲದು ಅವನ ಗುಣಗಳಿಗೆ ಸದೃಶನೂ ಆಗಿರಬೇಕು ಆಗ ಮಾತ್ರ ಜೀವ ಪ್ರತಿಬಿಂಬ ಆಗಲಿಕ್ಕೆ ಸಾಧ್ಯ ಪ್ರತಿಬಿಂಬದ ಲಕ್ಷಣ ಏನು ತದ್ ಅಧೀನ ಅಥವಾ ತತ್ ಸಾದೃಶ್ಯಂ ಅಂತ ಬಿಂಬಕ್ಕೆ ಅಧೀನವೂ ಆಗಿರಬೇಕು ಬಿಂಬದಂತೆ ಇರಬೇಕು ಅಂತ ಆದರೆ ಈ ದೃಷ್ಟಾಂತಗಳನ್ನೆಲ್ಲ ನಹಿ ದೃಷ್ಟಾಂತೇ ಸರ್ವಸಾಮ್ಯಂ ಅಂತ ಪ್ರಮಾಣ ಪೂರ್ಣ ಪ್ರಮಾಣದಲ್ಲಿ ಆ ದೃಷ್ಟಾಂತವನ್ನು ಅನ್ವಯ ಮಾಡಲಿಕ್ಕೆ ಹೋಗಬಾರ್ದು ಉದಾಹರಣೆಗೆ ಯಾರನ್ನೋ ನೋಡ್ತೀವಿ ತುಂಬ ಸುಂದರರಾಗಿದ್ದಾರೆ ಅಂತ ಚಂದ್ರನಂತ ಮುಖ ಅಂತ ಹೇಳ್ತೀವಿ ಚಂದ್ರನಂತ ಮುಖ ಅಂಥೇಳಿದರೆ ಅಷ್ಟು ಚೆನ್ನಾಗಿದೆ ಸೌಂದರ್ಯ ಅಂತ ತಿಳ್ಕೊಬೇಕೇ ಹೊರತು ಆ ಮುಖದಲ್ಲಿ ಕಪ್ಪು ಕಲೆ ಇದೆ ಈ ರೀತಿ ಎಲ್ಲ ಹೇಳಬಾರ್ದು ಚಂದ್ರನಲ್ಲಿ ಕಲೆಗಳಿದೆಯಲ್ವಾ ಆ ರೀತಿಯಾಗಿ ಕಲೆಗಳಿದೆ ಅಂತ ಈ ರೀತಿಯಾಗಿ ಗುರುತಿಸ್ಲಿಕ್ಕೆ ಹೋಗಬಾರ್ದು ಅದೇ ರೀತಿಯಾಗಿ ಕಾದ ಕಬ್ಬಿಣದ ದೃಷ್ಟಾಂತ ಜೀವನದಲ್ಲಿ ಏನಾದರೂ ವೈಶಿಷ್ಟ್ಯವನ್ನು ನೋಡಬೇಕು ಅಂತಾದರೆ ಅದು ಪರಮಾತ್ಮನ ಅಧೀನ ಭಗವಂತನ ವಿಶೇಷ ವಿಭೂತಿ ರೂಪ ಅಥವಾ ಸನ್ನಿಧಾನ ಇರೋದರಿಂದ ಹೇಗೆ ಅಂತ ಕೇಳಿದ್ರೆ ಕಬ್ಬಿಣ ಕೆಂಪಾಗಿ ಹೊಳೆದಿದ್ದು ಬೆಂಕಿಯಿಂದ ಈ ಅಂಶವನ್ನು ಮಾತ್ರ ಅಲ್ಲಿ ತಗೋಬೇಕು ಅದೇ ರೀತಿಯಾಗಿ ಪರ್ಜನ್ಯ ದೇವನ ದೃಷ್ಟಾಂತವನ್ನು ನೋಡೋ ಸಂದರ್ಭದಲ್ಲಿ ಬಿಂಬ ಒಬ್ಬನೇ ಅನಂತ ಪ್ರತಿಬಿಂಬಗಳಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ವೈಶಿಷ್ಟ್ಯಗಳನ್ನು ವ್ಯ ಅಭಿವ್ಯಕ್ತಿ ಮಾಡ್ತಾಯಿದ್ರು ಕೂಡ ಅವನಿಗೆ ವೈಷಮ್ಯ ದೋಷ ಇಲ್ಲ ಅಂತ ಮಾತ್ರ ಅರ್ಥ ಮಾಡ್ಕೋಬೇಕು ಒಂದೇ ಮರದಲ್ಲಿರ್ತಕ್ಕಂಥ ಅಥವಾ ಒಂದೇ ಮಳೆನಿಂದ ಬೆಳಿತಕ್ಕಂಥ ವೃಕ್ಷಾದಿಗಳಾದರೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಫಲಪುಷ್ಪ ಕೊಡೋಹಂಗೆ ಒಬ್ಬನೇ ಬಿಂಬ ಆಗಿದ್ದರೂ ಕೂಡ ನಾನಾ ಬಗೆಯಾಗಿರ್ತಕ್ಕಂಥ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಜಗತ್ತಿನ ನಿರ್ಮಾಣ ಆಗ್ತಾ ಇದೆ ಅದು ಭಗವಂತನಿಂದ ಸಾಧ್ಯ ಅವನಲ್ಲಿ ಯಾವುದೇ ದೋಷಗಳಿಲ್ಲ ಈಗ ಸೂರ್ಯನ ಕಿರಣದ ದೃಷ್ಟಾಂತ ಎರಡೂ ಅಂಶಗಳ ಜೊತೆಗೆ ಪ್ರತಿಬಿಂಬನಲ್ಲಿ ಕಾಣ್ತಕ್ಕಂಥ ವೈಶಿಷ್ಟ್ಯ ಬಿಂಬನ ವೈಶಿಷ್ಟ್ಯಕ್ಕೆ ಅನುರೂಪವಾಗಿರ್ತಕ್ಕಂಥದ್ದು ಅಂದರೆ ಆ ವೈಶಿಷ್ಟ್ಯ ಅಥವಾ ವಿಶೇಷತೆ ಅನ್ನೋದು ಬಿಂಬನಲ್ಲಿ ಇದೆ ಆತ ನಿರ್ಗುಣ ಅಲ್ಲ ಅನ್ನೋದು ಇಲ್ಲಿ ಎಳ್ಳಿಕೊಟ್ಟಿರ್ತಕ್ಕಂಥದ್ದು ವಾರಿಜಾಪ್ತ ವಾರಿ ಅಂದರೆ ನೀರು ವಾರಿ ಜಾ ಅಂದರೆ ಅಲ್ಲಿ ಕಾಮ ಅಲ್ಲ ಅದಕ್ಕೆ ಆಪ್ತಾನಾಗಿರ್ತಕ್ಕಂಥವ್ನು ಸೂರ್ಯ ಸೂರ್ಯನ ಕಿರಣ ಮಣಿಗಳನ್ನು ಸೇರಿ ಆ ಮಣಿಗಳ ಮೇಲೆ ಪ್ರಕಾಶ ಬಿದ್ದಾಗ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಡ್ಪರಿಗೆ ತಳತೊಳಿಸುವದಲ್ಲಿ ಅಂತ ಹಿಂದಿನ ಪದ್ಯಗಳಲ್ಲಿ ಹೇಳಿದರು ಪವಿ ಹರಿನ್ ಮಣಿ ವಿದ್ರೋಮ ಅಂತ ಹಾಗೆ ಮೂರು ಮಣಿಗಳು ಆ ಸೂರ್ಯನ ಕಿರಣ ಬಿದ್ದಾಗ ಮಣಿಗಳಲ್ಲಿ ಮೊದಲಿಗೆ ಇರ್ತಕ್ಕಂಥ ಗುಣಗಳ ಅಥವಾ ವರ್ಣದ ಅಭಿವ್ಯಕ್ತಿ ಆಗ್ತಾ ಇದೆ ಅದನ್ನು ಬಿಟ್ಟು ಬೇರೆ ಸರ್ವತ ಅಲ್ಲ ಅಂತ ಅದೇ ರೀತಿಯಾಗಿ ಪರಮಾತ್ಮನ ಗುಣಗಳಲ್ಲಿ ಅಭೇದ ಚಿಂತನೆ ಭೇದ ಅನ್ನೋದು ಇಲ್ಲ ಜೀವ ಯ ಪರಮಾತ್ಮನ ಯಾವ ಗುಣವನ್ನು ಉಪಾಸನೆ ಮಾಡ್ತಾನೋ ಆ ಗುಣವನಲ್ಲಿ ಅವನ ಯೋಗ್ಯತಾನುಸಾರ ಅಭಿವ್ಯಕ್ತಿ ಆಗತ್ತೆ ಅಂತ ತಮ್ಮ ಯಥಾಯತ ಉಪಾಸತೆ ತದೇವ ಭವತಿ ಇಲ್ಲಿ ಸೂರ್ಯನನ್ನು ವಾರಿಜಾಪ್ತ ಅಂತ ಕರಿದ್ಯ ಸೂರ್ಯ ಕಮಲಕ್ಕೆ ಆಪ್ತ ಅದಕ್ಕೆ ವಾರಿಜ ಆಪ್ತ ಅಂಥೇಳಿ ಸೂರ್ಯಕಿರಣ ಕಮಲವನ್ನು ಅರಳಿಸುತ್ತೆ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಸುವಾಸನೆಯನ್ನು ಪ್ರಕಟ ಮಾಡುತ್ತೆ ಕಮಲದ ಹೂವು ಅತ್ಯಂತ ಕೋಮಲವಾಗಿರ್ತಕ್ಕಂಥದ್ದು ಸೂರ್ಯನ ಕಿರಣಗಳು ಬಹಳ ಉಷ್ಣತೆ ಕಠೋರವಾಗಿರ್ತಕ್ಕಂಥದ್ದು ಆದರೂ ಕೂಡ ಆ ಹೂವನ್ನು ಮೃದುವಾಗಿ ಸ್ಪರ್ಶ ಮಾಡಿ ಸೂರ್ಯನ ಕಿರಣ ದಳಗಳನ್ನು ಬಿಡಿಸಿ ಹೂವಿನ ಅಂದ ಏನಿದೆ ಅನ್ನೋದನ್ನು ಜಗತ್ತಿಗೆ ಅಭಿವ್ಯಕ್ತಿ ಮಾಡಿಕೊಡುತ್ತೆ ಅದೇ ರೀತಿಯಾಗಿ ಭಗವಂತನು ಕೂಡ ತಾನು ಸರ್ವಶಕ್ತನಾಗಿದ್ದರೂ ಕೂಡ ದುರ್ಬಲರಾಗಿರ್ತಕ್ಕಂಥ ಜೀವರ ಸ್ವರೂಪ ಶರೀರವನ್ನು ಸ್ಪರ್ಶ ಮಾಡಿ ಅವರ ಯೋಗ್ಯತೆಯನ್ನು ಅವರ ಗುಣಗಳನ್ನು ಅಭಿವ್ಯಕ್ತಿ ಮಾಡಿ ತೋರಿಸ್ತಾನೆ ಸಂಸಾರಾವಸ್ಥೆಯಲ್ಲಿ ಜೀವನ ಶರೀರ ಎಷ್ಟಿದೆ ಅಂತ ಹೇಳಿದ್ರೆ ಹತ್ತು ಸಾವಿರದ ಒಂದನೇ ಭಾಗ ಕುದುರೆ ಕೂದಲು ಕೊಟ್ಟಿದೆ ಅಂಥ ದುರ್ಬಲನಾಗಿರ್ತಕ್ಕಂಥ ಜೀವರ ಸ್ವರೂಪ ಶರೀರವನ್ನು ಮುಕ್ತಿಯಲ್ಲಿ ವಿಕಾಸ ಮಾಡ್ತಾನೆ ಹೇಗೆ ಕಮಲವನ್ನು ಅರಳಿಸ್ತಾನೋ ಸೂರ್ಯ ಆ ರೀತಿಯಾಗಿ ಭಗವಂತ ಅದನ್ನು ವಿಕಾಸ ಮಾಡಿ ಕಮಲಕ್ಕೆ ಸೂರ್ಯನಂತೆ ಜೀವನಿಗೆ ಪರಮ ಆಪ್ತ ಯಾರು ಪರಮಾತ್ಮ ಹೀಗೆ ಭಗವಂತ ಅನಂತ ಗುಣಪೂರ್ಣನಾಗಿರ್ತಕ್ಕಂಥವನು ಅನಂತ ವರ್ಣ ವಿಶೇಷದಿಂದ ಕೂಡಿರ್ತಕ್ಕಂಥವನು ಅನಂತ ಜೀವರೊಳಗಿದ್ದು ಆಯಾ ಗುಣಗಳನ್ನು ವರ್ಣಗಳನ್ನು ವ್ಯಕ್ತ ಮಾಡ್ತಾ ಅದನ್ನೇ ವಿಹಾರ ಅನ್ನೋ ರೀತಿಯಲ್ಲಿ ಮಾಡಿ ಅದನ್ನು ಉಪಾಸನೆ ಮಾಡತಕ್ಕಂಥವ್ರಿಗೆ ಆನಂದವನ್ನು ಕೊಡ್ತಾನೆ ಪರಮಾತ್ಮ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ಬೆಂಕಿಯ ದೃಷ್ಟಾಂತ ತಪ್ತಲೋಹವು ನೋಡಪ್ಪ ಜನರಿಗೆ ಅಲ್ಲಿ ಬೆಂಕಿ ಕಬ್ಬಿಣದ ಕಪ್ಪು ಬಣ್ಣವನ್ನು ಮರೆ ಮಾಡತ್ತೆ ಸೂರ್ಯಕಿರಣ ಮುಣಿಯ ಬಣ್ಣವನ್ನು ವಿಕಾರ ಮಾಡೋದಿಲ್ಲ ಇನ್ನಷ್ಟು ಪಳಪಳ ಹೊಳಿಯುವಂಥ ಪ್ರಕಟವನ್ನು ಮಾಡ್ತಾಯಿದೆ ಹಾಗೆ ಭಗವಂತ ಪರಂಜೋತಿ ಸ್ವರೂಪನಾಗಿರ್ತಕ್ಕಂಥವನು ಜೀವನ ಅನಾದಿಗತವಾಗಿರ್ತಕ್ಕಂಥ ವರ್ಣವನ್ನು ಮರೆಮಾಚೋದಿಲ್ಲ ಅದರ ಬದಲಿಗೆ ಆನಂದ ಆದಿ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಆ ಗುಣಗಳನ್ನು ಕಿಂಚಿತ್ತು ಕೆಡಿಸೋದಿಲ್ಲ ಸುಂದರವಾಗಿ ಅಭಿವ್ಯಕ್ತಿಯನ್ನು ಮಾಡ್ತಾನೆ ಸೂರ್ಯಕಿರಣಗಳು ಕಠೋರ ಅದೃಹೂ ಮೃದು ಅದಕ್ಕೆ ಹೇಗೆ ಅನುಕೂಲವೋ ಆ ರೀತಿಯಾಗಿ ಮಾಡಿ ಸುಂದರವಾಗಿರ್ತಕ್ಕಂಥ ಕಮಲವನ್ನು ಹೇಗೆ ಅರಳಿಸ್ತಾನೋ ಹಾಗೆ ಮುಕ್ತಾವಸ್ಥೆಯಲ್ಲಿ ಪರಮಾತ್ಮ ಜೀವರಲ್ಲಿ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದಾದಿ ಗುಣಗಳು ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಭಗವಂತ ಈಗ ಮತ್ತೊಂದು ಆಕ್ಷೇಪ ಭಗವಂತನ ಆವೇಶ ಆದಾಗ ಮತ್ತು ಇಲ್ಲಿ ವ್ಯತ್ಯಾಸ ಆಗದೆ ಹಾಗೆ ಇರೋದಕ್ಕೆ ಹೇಗೆ ಸಾಧ್ಯ ಯಾಕಂದರೆ ಲೋಕದಲ್ಲಿ ಭೂತ ಪ್ರೇತ ಪಿಶಾಚಿ ಯಕ್ಷ ಗಂಧರ್ವ ಇತ್ಯಾದಿ ಎಲ್ಲ ಆವೇಶ ಬಂದಾಗ ಮನುಷ್ಯನ ವ್ಯಕ್ತಿತ್ವದಲ್ಲಿ ಸಹಜವಾಗಿ ನಾವು ಬದಲಾವಣೆಯನ್ನು ಕಂಡಿದ್ದೇವೆ ಉದಾಹರಣೆ ಕೊಡಬೇಕು ಅಂತಾದರೆ ಗಂಧರ್ವನ ಆವೇಶ ಇರ್ತಕ್ಕಂಥ ಮನುಷ್ಯ ಬಹಳ ಸಂಗೀತವನ್ನು ಕೇಳೋದಕ್ಕೆ ಅಪೇಕ್ಷೆಯನ್ನು ಮಾಡ್ತಾನೆ ವಾಸವನ್ನು ಮಾಡಲಿಕ್ಕೆ ವನ ಉಪವನಗಳನ್ನು ಆರಿಸ್ಕೊತಾನೆ ಹೀಗೆಲ್ಲ ಮಾಡ್ತಾನೆ ಇನ್ನು ಭೂತ ಪ್ರೇತಾದಿ ಆವೇಶಗಳಿದ್ದವನು ಭೂತಚೇಷ್ಟೆ ಅವನಲ್ಲಿ ಕಾಣ್ತಾ ಇದೆ ಹೀಗೆ ನಾವು ಭಗವಂತನ ಆವೇಶ ಬಂದಾಗ್ಲು ಅಂತ ಕೇಳಿದ್ರೆ ಭಗವಂತನ ಆವೇಶ ಆ ರೀತಿ ಆಗಿ ಅಲ್ಲ ಜೀವರಲ್ಲಿ ಮೊದಲೇ ಸ್ವರೂಪಭೂತವಾಗಿ ಇರ್ತಕ್ಕಂಥದ್ದ ಗುಣವನ್ನು ಇವನು ಅಭಿವ್ಯಕ್ತಿ ಮಾಡ್ತಾನಷ್ಟೆ ಅಂತ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಒಂದು ಪ್ರಶ್ನೆ ಪ್ರಹ್ಲಾದನಲ್ಲಿ ಭಗವಂತನ ಆವೇಶವನ್ನು ಭಾಗವತ ವರ್ಣನೆ ಮಾಡೋ ಕಾಲಕ್ಕೆ ಕೃಷ್ಣಗ್ರಹ ಗೃಹೀತಾತ್ಮ ಅಂತ ಆ ಪ್ರಹ್ಲ ಅವನಲ್ಲಿ ಭಗವಂತನ ವಿಶೇಷ ಆವೇಶ ವಾಯುದೇವರ ಆವೇಶ ಅವನೇನು ಮಾಡಿದಂತೆ ಸಹಜವಾಗಿ ಬಾಲಕರೆಲ್ಲ ಆಟ ಆಡ್ತಾ ಇದ್ರೆ ಈ ಪ್ರಹ್ಲ ಅದನ್ನು ಅದನ್ನೆಲ್ಲ ಆಟ ಎಲ್ಲ ಬಿಟ್ಟು ಸದಾ ಭಗವಂತನ ಜ್ಞಾನ ಧ್ಯಾನ ಮಾಡ್ತಾ ಆ ಹಿರಣ್ಯಕಶಪುವಿನ ಶಿಷ್ಯರೇನಿದ್ರು ಅವರ ಪರಿಚಾರಕರು ಅವರೆಲ್ಲ ಆ ಹಿರಣ್ಯಕಶಿಪುವಿನ ಆದೇಶದಂತೆ ಪ್ರಹ್ಲಾದನಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಹಿಂಸೆಗಳನ್ನೆಲ್ಲ ಕೊಟ್ಟರೆ ಅದನ್ನು ಸಹನ ಮಾಡೋದು ಸಾಧ್ಯ ಇಲ್ಲ ಅದನ್ನೆಲ್ಲ ಹಿಂಸೆಗಳನ್ನೆಲ್ಲ ಕೊಟ್ಟರೆ ಅದನ್ನೆಲ್ಲ ಸಹನ ಮಾಡಿದಂತೆ ಇದು ಪ್ರಹ್ಲ ಪ್ರಹ್ಲಾದರಾಜರಲ್ಲಿ ಸ್ವಾಭಾವಿಕವಾಗಿದ್ದಲ್ಲ ನಿಜ ಆದರೂ ಈ ಆವೇಶ ವಿಶೇಷ ಆವೇಶ ಇಲ್ಲಿ ದಾಸರು ಹೇಳತಕ್ಕಂಥದ್ದು ಸಾಮಾನ್ಯ ಆವೇಶ ಹೊರತು ವಿಶೇಷ ಆವೇಶ ಅಲ್ಲ ಪರಮಾತ್ಮ ವೈಷಮ್ಯ ನೈರ್ಗುಣ್ಯ ದೋಷ ರೈತನೇ ಆಗಿದ್ದಾನೆ ಅನ್ನೋದಕ್ಕೆ ಸೂರ್ಯನ ಕಿರಣ ಬೇರೆ ಬೇರೆ ಬಣ್ಣಗಳ ಮಣಿ ಮೇಲೆ ಬಿದ್ದಾಗ ಕೆಂಪು ಮಣಿಗಳಿಂದ ಕೆಂಪು ಕಾಂತಿ ನೀಲಮಣಿ ಎಂದೇ ನೀಲಕಾಂತಿ ಬರುತ್ತೆ ಈ ವೈಚಿತ್ರ್ಯಕ್ಕೆ ಕಾರಣ ಆಯಾ ಮಣಿಗಳ ಸ್ವರೂಪವೇ ಹೊರತು ವೈಚಿತ್ರ್ಯನೇ ಹೊರತು ಸೂರ್ಯ ಕಿರಣಗಳ ವೈಷಮ್ಯ ಅನ್ನೋದು ಅಲ್ಲ ಅದೇ ರೀತಿಯಾಗಿ ಭಗವಂತ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಪ್ರೇರಣೆಯನ್ನು ಮಾಡ್ತಾನೆ ಹೊರತೋ ವೈಷಮ್ಯಾದಿ ದೋಷ ಇಲ್ಲವೇ ಇಲ್ಲ ಸೋಯಂ ವಿಹಾರ ಏವಮೆ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಮಾರಮಣ ವಿಹಾರ ಮಾಡುವನು ಮಾರಮಣ ಅಂದರೆ ಲಕ್ಷ್ಮೀ ಪತಿಯಾಗಿರ್ತಕ್ಕಂಥ ಭಗವಂತ ಎಲ್ಲರಿಗೂ ಸುಖ ನೀಡತಕ್ಕಂಥವಳು ಐಶ್ವರ್ಯಾದ ಸಂಪತ್ತನ್ನು ನೀಡ್ತಕ್ಕಂಥವಳು ಲಕ್ಷ್ಮೀ ಅವಳಿಗೂ ಪತಿಯಾಗಿರ್ತಕ್ಕಂಥ ಪರಮಾತ್ಮ ಅವಳಿಗೂ ಆನಂದವನ್ನು ಕೊಡ್ತಕ್ಕಂಥವನು ಆನಂದಮಯನಾಗಿರ್ತಕ್ಕಂಥವನು ಆದ್ದರಿಂದ ಆನಂದೋದ್ರೇಕದಿಂದಲೇ ಆನಂದಕ್ಕಾಗಿ ಅಲ್ಲ ಆನಂದೋದ್ರೇಕದಿಂದ ಜೀವನೊಳಗೆ ಪ್ರವೇಶವನ್ನು ಮಾಡಿ ವಿಹಾರವನ್ನ ಮಾಡ್ತಾನೆ ಪರಮಾತ್ಮ ಈ ವಿಹಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾರ್ಥದ ಉದ್ದೇಶ ಭಗವಂತನಿಗೆ ಹೇಗೆ ಇಲ್ಲವೋ ಅದೇ ರೀತಿಯಾಗಿ ವೈಷಮ್ಯ ದೋಷಗಳು ಕೂಡ ಸರ್ವತಾ ಪರಮಾತ್ಮನಲ್ಲಿ ಇಲ್ಲ ಸದಾ ಕಾಲ ದೋಷದೂರ ಗುಣಪರಿಪೂರ್ಣನೇ ಆಗಿದ್ದಾನೆ ಭಗವಂತ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ